ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಸಂಭವಿಸಲಿರುವ ಆ ಘಟನೆ ಸಂಭವಿಸಿದಾಗ ಅದರ ಸಂಭವವನ್ನು ಸುಳ್ಳಾಗಿಸುವವನಾರೂ ಇರಲಾರನು ಅದು ಬುಡಮೇಲುಗೊಳಿಸಿ ಬಿಡುವಂತಹ ವಿಪತ್ತಾಗಿರುವುದು ಆಗ ಭೂಮಿಯು ಹಠಾತ್ತನೆ ನಡುಗಿಸಲ್ಪಡುವುದು ಮತ್ತು ಪರ್ವತಗಳನ್ನು ಚೂರು ಮಾಡಿಬಿಡಲಾಗುವುದು ಅವು ಹಬ್ಬಿದ ಧೂಳಾಗಿ ಬಿಡುವು ಆಗ ನೀವು ಮೂರು ಗುಂಪುಗಳಾಗಿ ವಿಂಗಡಿಸಲ್ಪಡುವಿರಿ ಬಲಗಡೆಯವರು ಬಲಗಡೆಯವರ ಸೌಭಾಗ್ಯದ ಕುರಿತು ಹೇಳುವುದೇನು ಮತ್ತು ಎಡಗಡೆಯವರು ಎಡಗಡೆಯವರ ದುರದೃಷ್ಟದ ಕುರಿತು ವರ್ಣಿಸುವುದೇನು ಅಗ್ರಗಣ್ಯರಂತೂ ಅಗ್ರಗಣ್ಯರೇ ಆಗಿರುತ್ತಾರೆ ನಿಕಟವರ್ತಿಗಳು ಅವರೇ ತಾನೆ ಸಂಪತ್ಸಮರ್ದ ಸ್ವರ್ಗೋದ್ಯಾನಗಳಲ್ಲಿ ವಾಸಿಸುವರು ಹಿಂದಿನವರಲ್ಲಿ ಅನೇಕರಿರುವರು ಮುಂದಿನವರಲ್ಲಿ ಕಡಿಮೆ ಇರುವರು ರತ್ನಖಚಿತ ಪೀಠಗಳ ಮೇಲೆ ದಿಂಬುಗಳಿಗೆ ಒರಗಿ ಎದುರುಬದುರಾಗಿ ಕುಳಿತುಕೊಳ್ಳುವರು ಅವರ ಕೂಟಗಳಲ್ಲಿ ಚಿರ ಬಾಲಕರು ಓಡಾಡುತ್ತಿರುವರು ಸುರಾಭರಿತ ಲೋಟೆಗಳನ್ನು ಹೂಜೆಗಳನ್ನು ಮತ್ತು ಪಾನಪಾತ್ರೆಗಳನ್ನು ಪಾನಪಾತ್ರೆಗಳನ್ನೆತ್ತಿಕೊಂಡು ಅದನ್ನು ಕುಡಿದಾಗ ಅವರ ತಲೆ ತಿರುಗಲಾರದು ಮತ್ತು ಅವರ ಬುದ್ಧಿಯು ಮಂಕಾಗಲಾರದು ಆ ಬಾಲಕರು ಅವರ ಮುಂದೆ ತರತರದ ಹಣ್ಣು ಹಂಪಲುಗಳನ್ನು ಅವರಿಗೆ ಇಷ್ಟವಿದ್ದುದನ್ನು ಆಯ್ದುಕೊಳ್ಳಲಿಕ್ಕಾಗಿ ತಂದಿರಿಸುವರು ಅವರು ತಮಗೆ ಇಷ್ಟ ಉಪಯೋಗಿಸಿಕೊಳ್ಳುವಂತೆ ಪಕ್ಷಿಗಳ ಮಾಂಸವನ್ನು ಮುಂದಿರಿಸಲಾಗುವುದು ಅವರಿಗಾಗಿ ಸುಂದರ ನಯನೆಯರಾದ ಅಪ್ಸರೆಯರಿರುವರು ಅವರು ಬಚ್ಚಿಡಲಾದ ಮುತ್ತುಗೊಳ್ಳ ಸುಂದರಿಯಾಗಿರುವರು ಇವೆಲ್ಲ ಅವರು ಭೂಲೋಕದಲ್ಲಿ ಮಾಡುತ್ತಿದ್ದ ಸತ್ಕರ್ಮಗಳ ಪ್ರತಿಫಲದ ರೂಪದಲ್ಲಿ ಅವರಿಗೆ ಸಿಗುವುದು ಅಲ್ಲಿ ಅವರು ಯಾವುದೇ ನಿರರ್ಥಕ ಅಥವಾ ಪಾಪದ ಮಾತನ್ನು ಕೇಳಲಾರರು ಪ್ರತಿಯೊಂದು ಮಾತು ಸರಿಯಾದ ಮಾತೇ ಆಗಿರುವುದು ಇನ್ನು ಬಲಗಡೆಯವರು ಬಲಗಡೆಯವರ ಸೌಭಾಗ್ಯದ ಕುರಿತು ಹೇಳುವುದೇನು ಅವರು ಮುಳ್ಳಿಲ್ಲದ ಬುಗರಿಗಳು ಒಂದರ ಮೇಲೊಂದರಂತೆ ಪದರಗಳಾಗಿರುವ ಬಾಳೆಹಣ್ಣುಗಳು ಬಹು ಬಹುದೂರದವರೆಗೆ ಹಬ್ಬಿರುವ ನೆರಳು ಸದಾ ಹರಿಯುತ್ತಲೇ ಇರುವ ನೀರು ಮತ್ತು ಎಂದೂ ಮುಗಿದು ಹೋಗದ ಹಾಗೂ ಅಡೆತಡೆಯಿಲ್ಲದೆ ಧಾರಾಳವಾಗಿ ಸಿಗುತ್ತಲಿರುವ ಹಣ್ಣು ಹಂಪಲುಗಳ ನಡುವೆ ಉನ್ನತ ಪೀಠಗಳಲ್ಲಿರುವರು ನಾವು ಅವರ ಪತ್ನಿಯರನ್ನು ವಿಶಿಷ್ಟ ರೀತಿಯಲ್ಲಿ ಹೊಸತಾಗಿ ಸೃಷ್ಟಿಸುವೆವು ಮತ್ತು ಅವರನ್ನು ಕನ್ಯೆಯರನ್ನಾಗಿ ಮಾಡುವೆವು ಅವರು ತಮ್ಮ ಪತಿಯನ್ನು ಪ್ರೀತಿಸುವವರು ಮತ್ತು ಸಮಾನ ವಯಸ್ಕರಾಗಿರುವರು ಇವೆಲ್ಲ ಬಲಗಡೆಯವರಿಗಾಗಿ ಅವರು ಹಿಂದಿನವರಲ್ಲೂ ಅನೇಕರಿರುವರು ಮತ್ತು ಮುಂದಿನವರಲ್ಲೂ ಅನೇಕರಿರುವರು ಇನ್ನು ಎಡಗಡೆಯವರು ಎಡಗಡೆಯವರ ದೌರ್ಭಾಗ್ಯದ ಕುರಿತು ಹೇಳುವುದೇನು ಅವರು ಸುಡುಗಾಳಿಯ ಉರಿಯಲ್ಲೂ ಕುದಿಯುತ್ತಿರುವ ನೀರಲ್ಲೂ ಕಪ್ಪು ಹೋಗೆಯ ನೆರಳಲ್ಲೂ ಇರುವರು ಅದು ತಂಪು ಆಗಿರದು ಸುಖದಾಯಕವೂ ಆಗಿರದು ಇವರು ಈ ಗತಿಗೆ ಬರುವುದಕ್ಕೆ ಮುಂಚೆ ಸುಸ್ಥಿತಿಯಲ್ಲಿದ್ದರು ಮತ್ತು ಮಹಾಪಾತಕಗಳಿಗೆ ಅಂಟಿಕೊಂಡಿದ್ದರು ಅವರು ಹೇಳುತ್ತಿದ್ದರು ನಾವು ಸತ್ತು ಮಣ್ಣಾಗಿ ಮತ್ತು ಎಲುಬು ಗೂಡುಗಳಾಗಿ ಬಿಟ್ಟಾಗ ಪುನಃ ಎಬ್ಬಿಸಿ ನಿಲ್ಲಿಸಲ್ಪಡುವಿವೆ ನಮಗಿಂತ ಮುಂಚೆ ಗತಿಸಿರುವ ನಮ್ಮ ಪೂರ್ವಜರು ಎಬ್ಬಿಸಲ್ಪಡುವರೆ ಸಂದೇಶವಾಹಕರೇ ಇವರೊಡನೆ ಹೇಳಿರಿ ನಿಶ್ಚಯವಾಗಿಯೂ ಹಿಂದಿನವರು ಮುಂದಿನವರು ಎಲ್ಲರೂ ಒಂದು ದಿನ ಒಟ್ಟುಗೂಡಿಸಲ್ಪಡುವರು ಅದರ ಸಮಯ ನಿಶ್ಚಿತವಾಗಿದೆ ಓ ಪಥಭೃಷ್ಟರೇ ಮತ್ತು ಸುಳ್ಳಾಗಿಸುವವರೇ ನೀವು ಜಕ್ಕುಂ ವೃಕ್ಷದ ಆಹಾರವನ್ನು ತಿನ್ನಲಿರುವಿರಿ ಅದರಿಂದಲೇ ನೀವು ಹೊಟ್ಟೆ ತುಂಬುವಿರಿ ಮತ್ತು ಅದರ ಮೇಲೆ ಕುದಿಯುವ ನೀರನ್ನು ಕುಡಿಯುವಿರಿ ಬಾಯಾರಿಕೆಯಿಂದ ಬೆಂಡಾದ ಒಂಟೆಯು ಕುಡಿಯುವಂತೆ ಇದುವೇ ಈ ಎಡಭಾಗದವರಿಗೆ ಪ್ರತಿಫಲದ ದಿನ ಸಿಗಲಿರುವ ಆತಿಥ್ಯ ನಾವು ನಿಮ್ಮನ್ನು ಸೃಷ್ಟಿಸಿದೆವು ಆದರೂ ನೀವು ದೃಢೀಕರಿಸುವುದಿಲ್ಲವೇಕೆ ನೀವು ಸುರಿಸುವ ವೀರ್ಯದ ಕುರಿತು ನೀವೆಂದಾದರೂ ವಿವೇಚಿಸಿರುವಿರಾ ಅದರಿಂದ ಶಿಶುವನ್ನು ಉಂಟು ಮಾಡುವವರು ನೀವೋ ಅಥವಾ ಅದನ್ನುಂಟು ಮಾಡುವವರು ನಾವೋ ನಾವು ನಿಮ್ಮೊಳಗೆ ಮರಣವನ್ನು ಹಂಚಿರುತ್ತೇವೆ ನಿಮ್ಮ ರೂಪಗಳನ್ನು ಬದಲಾಯಿಸಿ ಬಿಡಲಿಕ್ಕೂ ನಿಮಗೆ ತಿಳಿದಿರದ ಯಾವುದಾದರೂ ರೂಪದಲ್ಲಿ ನಿಮ್ಮನ್ನು ಸೃಷ್ಟಿಸಲಿಕ್ಕೂ ನಾವು ಅಶಕ್ತರಲ್ಲ ನಿಮ್ಮ ಪ್ರಥಮ ಜನನದ ಕುರಿತಂತೂ ನಿಮಗೆ ತಿಳಿದೇ ಇದೆ ಮತ್ತೇಕೆ ಪಾಠ ಕಲಿಯುವುದಿಲ್ಲ ನೀವು ಬಿತ್ತುವ ಬೀಜದ ಕುರಿತು ನೀವೆಂದಾದರೂ ವಿವೇಚಿಸಿದೀರಾ ಅವುಗಳಿಂದ ಬೆಳೆಯನ್ನು ಬೆಳೆಸುವವರು ನೀವೋ ಅಥವಾ ಅದನ್ನು ಬೆಳೆಸುವವರು ನಾವೋ ನಾವಿಚ್ಚಿಸಿದರೆ ಆ ಹೊಲಗಳನ್ನು ಹೊಟ್ಟನ್ನಾಗಿ ಮಾಡಿಬಿಡಬಲ್ಲೆವು ಆಗ ನೀವು ತರತರದ ಮಾತುಗಳನ್ನಾಡುತ್ತಲೇ ಇರುವಿರಿ ಎಲ್ಲವೂ ನಮ್ಮ ಮೇಲೆ ತಿರುಗಿ ನಿಜವಾಗಿ ನಮ್ಮ ಭಾಗ್ಯವೇ ಹಾಳು ನೀವು ಕುಡಿಯುವ ನೀರಿನ ಬಗ್ಗೆ ಎಂದಾದರೂ ವಿವೇಚಿಸಿದ್ದುಂಟೆ ಅದನ್ನು ಮೋಡಗಳಿಂದ ಸುರಿಸಿದವರು ನೀವೋ ಅಥವಾ ಅದನ್ನು ಸುರಿಸಿದವರು ನಾವು ನಾವಿಚ್ಚಿಸಿದರೆ ಅದನ್ನು ಕಡು ಉಪ್ಪನ್ನಾಗಿ ಮಾಡಿಬಿಡಬಲ್ಲೆವು ಹೀಗಿರುತ್ತ ನೀವೇಕೆ ಕೃತಜ್ಞರಾಗುವುದಿಲ್ಲ ನೀವು ಉರಿಸುತ್ತಿರುವ ಬೆಂಕಿಯ ಕುರಿತು ನೀವೆಂದಾದರೂ ವಿವೇಚನೆ ನಡೆಸಿದ್ದುಂಟೆ ಅದರ ಮರವನ್ನು ಉಂಟು ಮಾಡಿದವರು ನೀವೋ ಅಥವಾ ಅದನ್ನುಂಟು ಮಾಡಿದವರು ನಾವೋ ನಾವು ಅದನ್ನು ಸ್ಮರಣ ಸಾಧನವಾಗಿಯೂ ಅಗತ್ಯವುಳ್ಳವರಿಗೆ ಜೀವನ ಸಾಧನವಾಗಿಯೂ ಮಾಡಿರುತ್ತೇವೆ ಆದುದರಿಂದ ಸಂದೇಶವಾಹಕರೇ ಅತ್ಯಂತ ಮಹಾನನಾದ ನಿಮ್ಮ ಪ್ರಭುವಿನ ನಾಮವನ್ನು ಕೊಂಡಾಡಿರಿ ಹಾಗಲ್ಲ ನಾನು ನಕ್ಷತ್ರಗಳ ಸ್ಥಾನಗಳ ಆಣೆ ಇಡುತ್ತೇನೆ ನೀವು ಅರಿಯುವುದಾದರೆ ಇದು ಅತಿದೊಡ್ಡ ಆಣೆಯಾಗಿದೆ ಇದೊಂದು ಉನ್ನತ ಮಟ್ಟದ ಫುರ್ಆಾನ್ ಎಂಬುದರ ಕುರಿತು ಇದು ಒಂದು ಸುರಕ್ಷಿತ ಗ್ರಂಥದಲ್ಲಿ ಮುದ್ರಿತವಿದೆ ಪರಿಶುದ್ಧರಲ್ಲದೆ ಬೇರಾರೂ ಇದನ್ನು ಸ್ಪರ್ಶಿಸಲಾರರು ಇದು ಸಕಲ ಲೋಕಪಾಲಕನಿಂದ ಅವತೀರ್ಣಗೊಂಡುದಾಗಿದೆ ಹೀಗಿರುತ್ತಾ ನೀವು ಈ ವಾಣಿಯ ಕುರಿತು ನಿರ್ಲಕ್ಷ್ಯ ತೋರುತ್ತೀರಾ ಮತ್ತು ಈ ಅನುಗ್ರಹದಲ್ಲಿ ಇದನ್ನು ತಿರಸ್ಕರಿಸುವುದನ್ನೇ ನಿಮ್ಮ ಪಾಲನ್ನಾಗಿ ಮಾಡಿಕೊಂಡಿರುವಿರಾ ನೀವು ಪರಾಧೀನರಲ್ಲದಿದ್ದರೆ ಮತ್ತು ನಿಮ್ಮ ಭಾವನೆಯಲ್ಲಿ ನೀವು ಸತ್ಯವಾದಿಗಳಾಗಿದ್ದರೆ ಮರಣ ಹೊಂದುತ್ತಿರುವವನ ಪ್ರಾಣವು ಗಂಟಲಿನವರೆಗೆ ತಲುಪಿದ್ದಾಗ ಮತ್ತು ಅವನು ಸಾಯುತ್ತಿರುವುದನ್ನು ನೀವು ಕಣ್ಣಾರೆ ಕಾಣುತ್ತಿರುವಾಗ ಹೊರಟು ಹೋಗುತ್ತಿರುವ ಅವನ ಪ್ರಾಣವನ್ನು ಮರಳಿ ತರುವುದಿಲ್ಲಬೇಕೆ ಆಗ ಅವನಿಗೆ ನಿಮಗಿಂತಲೂ ನಾವು ಹೆಚ್ಚು ನಿಕಟವಾಗಿರುತ್ತೇವೆ ಆದರೆ ನಿಮಗೆ ತೋರುವುದಿಲ್ಲ ಇನ್ನು ಆ ಮರಣ ಹೊಂದುವವನು ನಿಕಟವರ್ತಿಗಳಲ್ಲಾಗಿದ್ದರೆ ಅವನಿಗೆ ಸುಖ ಸಂತೋಷ ಅತ್ಯುತ್ತಮ ಜೀವನಾಧಾರ ಮತ್ತು ಅನುಗ್ರಹ ತುಂಬಿದ ಸ್ವರ್ಗೋದ್ಯಾನವಿದೆ ಅವನು ಬಲಗಡೆಯವನಾಗಿದ್ದರೆ ನಿನ್ನ ಮೇಲೆ ಶಾಂತಿ ಇರಲಿ ನೀನು ಬಲಗಡೆಯವರಲ್ಲಾಗಿರುತ್ತಿ ಎಂದು ಅವನನ್ನು ಸ್ವಾಗತಿಸಲಾಗುವುದು ಮತ್ತು ಅವನ ಸುಳ್ಳಾಗಿಸುವ ಪಥಭೃಷ್ಟರಲ್ಲಾಗಿದ್ದರೆ ಅವನ ಸತ್ಕಾರಕ್ಕಾಗಿ ಕುದಿಯುವ ನೀರು ಮತ್ತು ನರಕಕ್ಕೆ ತಳ್ಳಲ್ಪಡುವುದು ಇದೆ ಇದೆಲ್ಲವೂ ಖಚಿತವಾದ ಸತ್ಯವಾಗಿದೆ ಆದುದರಿಂದ ಸಂದೇಶವಾಹಕರೇ ನಿಮ್ಮ ಮಹಿಮಾಪೂರ್ಣ ಪ್ರಭುವಿನ ನಾಮವನ್ನು ಜಪಿಸಿರಿ